ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ನಾಲ್ಕನೇ ಸಂಧಿ ಭೋಜನ ರಸವಿಭಾಗ ಸಂಧಿ ಹಿಂದೆ ವ್ಯಾಪ್ತಿ ಸಂಧಿಯಲ್ಲಿ ಪರಮಾತ್ಮ ದೇಶತಃ ಕಾಲತಃ ಗುಣತಃ ಅನಂತನಾಗಿರ್ತಕ್ಕಂಥವನು ಪರಿಪೂರ್ಣ ವ್ಯಾಪ್ತನಾಗಿರ್ತಕ್ಕಂಥವನು ಅದು ಮೋಕ್ಷ ಸಾಧನೆ ಆ ರೀತಿಯಾಗಿರ್ತಕ್ಕಂಥ ಉಪಾಸನೆ ಅತ್ಯಂತ ಅವಶ್ಯ ಅಂತ ತಿಳಿಸ್ಕೊಟ್ರು ಪರಮಾತ್ಮ ಸರ್ವತ್ರ ವ್ಯಾಪ್ತ ಕರುಣಾ ಸಮುದ್ರ ಜ್ಞಾನಿಗೋಚರ ಅವ್ಯಕ್ತನಾಗಿರ್ತಕ್ಕಂಥವನು ಹೀಗೆ ಆ ಭಗವಂತನ ಅನೇಕ ಗುಣಗಳ ಚಿಂತನೆಯನ್ನು ತಿಳಿಸ್ಕೊಟ್ಟು ಅವ್ಯಕ್ತನಾಗಿರ್ತಕ್ಕಂಥ ಇಂತಹ ಪರಮಾತ್ಮನನ್ನು ತಿಳ್ಕೊಳ್ಳೋದು ಹೇಗೆ ಕಾಣೋದೇ ಎಲ್ಲ ಬಿಟ್ಟುಬಿಡೋಣ ಅಂತಂದರೆ ಜ್ಞಾನಿ ಗೋಚರ ಅಂತಹ ಬಿ ಅವ್ಯಕ್ತನಾಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ಜ್ಞಾನಾನುಸಂಧಾನ ಸಹಿತ ಉಪಾಸನೆ ಮಾಡೋರಿಗೆ ತನ್ನ ದರ್ಶನವನ್ನು ಕೊಡ್ತಾನೆ ಆ ಬಿಂಬರೂಪಿ ಪರಮಾತ್ಮನ ದರ್ಶನ ಅಥವಾ ಸಾಕ್ಷಾತ್ಕಾರದಿಂದನೇ ಮೋಕ್ಷ ಬೇಕಾದಷ್ಟು ಅವತಾರ ರೂಪಗಳ ದರ್ಶನ ಆಗಿದ್ರೂ ಕೂಡ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಅಥವಾ ದರ್ಶನ ಆಗದೆ ಮೋಕ್ಷ ಅನ್ನೋದಿಲ್ಲ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ದುರ್ಯೋಧನ ಶಿಶುಪಾಲ ಬೇಕಾದಷ್ಟು ಜನ ಪರಮಾತ್ಮನನ್ನು ಶ್ರೀಕೃಷ್ಣ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಿದಂಥವ್ರು ಆದರೆ ಭಗವಂತನನ್ನು ದ್ವೇಷ ಮಾಡತಕ್ಕಂಥವ್ರು ಅವರಿಗೆ ಮೋಕ್ಷ ಆಗಿಲ್ಲ ಅಂದರೆ ಅದು ಬಿಂಬ ರೂಪ ಅವತಾರ ರೂಪದ ದರ್ಶನ ಆದ್ದರಿಂದ ಎಷ್ಟೇ ಅವತಾರ ರೂಪಗಳ ದರ್ಶನವನ್ನು ಮಾಡಿಕೊಂಡ್ರು ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಇಲ್ಲದೆ ಮೋಕ್ಷ ಇಲ್ಲ ಆದರೆ ಜ್ಞಾನದಿಂದ ಭಗವಂತನನ್ನು ಶಾಸ್ತ್ರ ಯೋನಿತ್ವಾದಂಥ ಶಾಸ್ತ್ರದ ಮೂಲಕ ಭಗವಂತನನ್ನು ತಿಳ್ಕೊಂಡು ಅವನನ್ನು ಉಪಾಸನೆ ಮಾಡಿದ್ರೆ ಜ್ಞಾನಿ ಗೋಚರ ಅಂತ ಜ್ಞಾನಿಗಳಿಗೆ ದರ್ಶನವನ್ನು ಕೊಟ್ಟೇ ಕೊಡ್ತಾನೆ ಈ ರೀತಿಯಾಗಿ ಆ ಭಗವಂತ ಅವ್ಯಕ್ತನಾಗಿದ್ದರೂ ಕೂಡ ಅವನ ಭಗವದ್ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅನ್ನೋದು ತಿಳಿಸೋದಿಕ್ಕೆ ಅವನು ಮಾಡ್ತಕ್ಕಂಥ ಕಾರ್ಯಗಳನ್ನು ಅವನನ್ನು ಪರಮಾತ್ಮ ನಮಗೆ ಜಗತ್ತಿಗೆ ಗೋಚರನಾಗೋದು ಕಾರ್ಯರೂಪದಿಂದನೇ ಹೊರತು ಕಾರಣ ಅಲ್ಲ ಅನ್ನೋ ವಿಷಯಗಳನ್ನು ಸಂಗ್ರಹ ಮಾಡಿ ತಿಳಿಸೋದಕ್ಕಾಗಿ ಭೋಜನ ರಸ ವಿಭಾಗ ಸಂಧಿ ನಿತ್ಯನು ಎಲ್ಲರೂ ಮಾಡ್ತಕ್ಕಂಥ ಕ್ರಿಯೆ ಅಂತಾದರೆ ಭೋಜನ ಏಕಾದಶಿನ ಅಥವಾ ವಿಷ್ಣು ಪಂಚಕ ಭೀಷ್ಮ ಪಂಚಕ ಮೊದಲಾಗಿರ್ತಕ್ಕಂಥ ವ್ರತಾನುಷ್ಠಾನದ ನೈಮಿತ್ತಿಕ ಕಾರಣ ಬಿಟ್ಟರೆ ಉಳಿದಂತೆ ಬೇರೆ ಕಾರ್ಯವನ್ನಾದರೂ ನಾವು ಮುಂದೂಡ್ತೀವಿ ಆದರೆ ಭೋಜನ ಕ್ರಿಯೆಯನ್ನು ಮುಂದೂಡೋದಿಲ್ಲ ದಿನದಲ್ಲಿ ಹೆಚ್ಚಿನ ಭಾಗ ವ್ಯಯ ಮಾಡೋದೇ ಆ ಭೋಜನ ಪದಾರ್ಥಗಳ ಸಂಗ್ರಹ ಅದರ ತಯಾರಿ ಭೋಜನ ಮಾಡುವುದು ಭೋಜನ ಜಾಸ್ತಿ ಆದಮೇಲೆ ವಿಶ್ರಾಂತಿ ಹೀಗೆ ಅಂದರೆ ನಾನಾ ವಿಷಯಗಳು ಸಂಬಂಧಪಟ್ಟಿದ್ದು ಈ ಭೋಜನ ಪ್ರಕರಣದಿಂದಲೇ ಆದ್ದರಿಂದ ಕಾರ್ಯರೂಪದಿಂದ ಭಗವಂತನ ತಿಳ್ಕೊಬೇಕೆ ಹೊರಟು ಕಾರಣದಿಂದ ಅಲ್ಲ ಅಂತ ಹಸಿವೆ ಆಯಿತು ಅಂಥೇಳಿ ಪಶುಗಳಂತೆ ಮನಸ್ಸಿಗೆ ಬಂದದ್ದನ್ನು ಮನಸ್ಸಿಗೆ ಬಂದಷ್ಟು ತಿನ್ನೋದಲ್ಲ ಇದು ಒಂದು ವೈಶ್ವಾನರ ಯಜ್ಞ ಈ ರೀತಿಯಾಗಿರ್ತಕ್ಕಂಥ ಪ್ರಾಣಾಗ್ರಿಹೋತ್ರ ಅನ್ನೋ ಅನುಸಂಧಾನದಿಂದ ಭೋಜನವನ್ನು ಮಾಡಬೇಕು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾನೆ ಅಹಂ ವೈಶ್ವ ನರೋ ಭೂತ್ವ ಪ್ರಾಣಿ ನಾಂ ದೇಹ ಮಾಶ್ರಿತ್ತ ಪ್ರಾಣ ಅಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತೇಳಿ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಂತ ಮುಂದಿನ ಸಂಧಿಗಳಲ್ಲಿ ತಿಳಿಸೋಂಗೆ ಇದು ಎಲ್ಲ ಪ್ರಾಣಿಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ಕ್ರಿಯೆ ಆದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಭೋಜನವನ್ನು ವಿಶ್ವಾನರಯ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆ ಮಾಡ್ತಕ್ಕಂಥದ್ದು ಅತೀ ದುರ್ಲಭವಾದ ಅತಿ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆ ಯಾವ ಜನ್ಮದಲ್ಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮನನ್ನು ಕಾರಣ ರೂಪದಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಈ ಭೋಜನ ಪ್ರಕ್ರಿಯೆಯನ್ನು ಅನುಸಂಧಾನ ಸಹಿತವಾಗಿ ಉಪಾಸನೆಯನ್ನು ಮಾಡಿದರೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ನಾವು ತಿಂದ ನಾವು ತಿಂದ ಆಹಾರ ಪದಾರ್ಥಗಳು ಜೀರ್ಣ ಆಗಿ ಸ್ಥೂಲ ಭಾಗವನ್ನು ಮಧ್ಯ ಭಾಗವನ್ನ ದೇಹದ ಬೆಳವಣಿಗೆಗೆ ತ್ವಕ್ ಚರ್ಮ ರುಧಿರ ಮಾಂಸ ಮೇದ ಮಜ್ಜ ಅಸ್ಥಿ ಇಂತೇನು ಸಪ್ತಧಾತುಗಳು ಹೇಳ್ತೀವಲ್ಲ ಆ ರೀತಿಯಾಗಿ ತಿಂದ ಆಹಾರದ ಮಧ್ಯಭಾಗವನ್ನು ಪರಿವರ್ತನೆ ಮಾಡಿ ದೇಹದ ಪೌಷ್ಟಿಕತೆಗೆ ಬಲಕ್ಕೆ ಅನುಕೂಲ ಮಾಡಿಕೊಟ್ಟು ಸೂಕ್ಷ್ಮದ ಭಾಗವನ್ನು ಮನಸ್ಸಿಗೆ ಉಪಾದಾನ ಕಾರಣವಾಗುವಂತೆ ಅನುಗ್ರಹ ಮಾಡತಕ್ಕಂಥವನು ಪರಮಾತ್ಮ ನಾಡಿಗಳ ಮೂಲಕ ಆಯಾ ಅಂಗಗಳ ಮೂಲಕ ಎಷ್ಟೆಷ್ಟು ಆಹಾರ ಯಾವ್ಯಾವ ಶರೀರದ ಭಾಗಕ್ಕೆ ತಲುಪಬೇಕೋ ಅದನ್ನು ತಲುಪಿಸಿ ಆ ದೇಹದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಬಲವನ್ನು ಪ್ರಚೋದನೆ ಮಾಡ್ತಕ್ಕಂಥವನು ಭಗವಂತ ಇಲ್ಲೇ ದಾಸರ ಈ ಸಂಧಿಯಲ್ಲೇ ಕೊಂಚ ಆಲೋಚಿಸಿದರೆ ದೇನಿಸಿದರೆ ಪರಿ ಮನಕ್ಕೆ ಪೊಳೆವನು ಅಂತ ಜ್ಞಾನಿಗಳು ಅದನ್ನು ತಿಳ್ಕೊತಾರೆ ವಿಮೂಡಾ ನಾನು ಪಶ್ಯಂತ ಪಶ್ಯಂತಿ ಜ್ಞಾನಿ ಚಕ್ಷುಷಾಹ ಅಂತೇಳಿ ತಿನ್ನೋ ತನಕ ಆಹಾರವನ್ನ ಪದಾರ್ಥಗಳನ್ನು ತರ್ತೀವಿ ಸಂಗ್ರಹ ಮಾಡ್ತೀವಿ ಅದರಿಂದ ಬೇಕಾಗಿರ್ತಕ್ಕಂಥ ಅಡಿಗೆಯನ್ನ ಮಾಡ್ತೀವಿ ನೈವೇದ್ಯವನ್ನು ಮಾಡ್ತೀವಿ ನಾವೇ ಭೋಜನ ಮಾಡ್ತೀವಿ ಅಂತ ಕಲ್ಪನೆ ಮಾಡಿಕೊಂಡ್ರೂ ಕೂಡ ಒಳಗೆ ನಾವು ತಿಂದ ಆಹಾರದ ಪದಾರ್ಥಗಳನ್ನು ದೇಹಕ್ಕೆ ಪೌಷ್ಟಿಕತೆ ಬರುವಂತೆ ಆಯಾ ಶರೀರದ ನಾಡಿಗಳ ಮೂಲಕ ಅಲ್ಲಲ್ಲಿ ಕಳಿಸಿ ಅಂಗಾಂಗಗಳ ಬೆಳವಣಿಗೆ ಕಾರಣೀಭೂತನಾಗ್ತಕ್ಕಂಥವನು ಭಗವಂತ ತಿಂದ ಆಹಾರ ಪದಾರ್ಥದ ಸ್ಥೂಲ ಭಾಗವನ್ನು ಮಲಮೂತ್ರಾದಿಗಳ ಮೂಲಕ ಹೊರಗೆ ಕಳಿಸ್ತಕ್ಕಂಥವನು ಪರಮಾತ್ಮನೇ ಅದೇ ರೀತಿಯಾಗಿ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗುವಂಥ ಕಾರ್ಯವನ್ನು ಮಾಡ್ತಕ್ಕಂಥವನು ಭಗವಂತನೇ ಇದನ್ನು ಯಾವುದನ್ನು ನಾವು ಸ್ವಪ್ರಯತ್ನದಿಂದ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ಹಸು ಎಲ್ಲೋ ಹೋಗಿ ಯಾವುದೋ ಹುಲ್ಲನ್ನು ಯಾವುದೋ ಸೊಪ್ಪು ಸದೆಯಲ್ಲ ತಿನ್ಕೊಂಡು ಬರುತ್ತೆ ಯಾವುದೋ ನೀರನ್ನು ಕೊಡ್ಕೊಂಡು ಬರುತ್ತೆ ಮನೆಗೆ ಬಂದಮೇಲೆ ಪರಿಶುದ್ಧವಾಗಿರ್ತಕ್ಕಂಥ ಆಭಾಲ ವೃದ್ಧರ ಪರ್ಯಂತ ಉಪಯೋಗ ಮಾಡ್ತಕ್ಕಂಥ ಕ್ಷೀರವನ್ನು ಕೊಡ್ತಾಯಿದೆ ಇದು ಹೇಗೆ ಸಾಧ್ಯ ಅಂದಮೇಲೆ ಪರಮಾತ್ಮನನ್ನು ಕಾರ್ಯರೂಪದಿಂದ ತಿಳ್ಕೊಳ್ಳಿಕ್ಕಾಗ ಅಂದರೆ ಕಾರ್ಯ ಕಾರಣ ಅಂತ ಏನು ಎರಡು ಹೇಳ್ತೀವಿ ಅಲ್ಲಿ ಆ ಪರಮಾತ್ಮನನ್ನು ಕಾರ್ಯರೂಪದಿಂದ ತಿಳ್ಕೋಬಗ್ಗೆ ಹೊರತು ಕಾರಣ ರೂಪದಿಂದ ಅಲ್ಲ ಅನ್ನೋದನ್ನು ಈ ಭೋಜನ ಸಂಧಿಯಲ್ಲಿ ತಿಳಿಸ್ಕೊಡ್ತಾರೆ ಆ ಭೋಕ್ತೃವಿನಲ್ಲಿರ್ತಕ್ಕಂಥ ಭಗವದ್ ರೂಪಗಳ ವಿವರಣೆ ಭೋಜ್ಯ ಪದಾರ್ಥದಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಬಗ್ಗೆ ವೈಶ್ವಾನರ ಯಜ್ಞ ಅಂತ ಅನುಸಂಧಾನ ಯಾವ ರೀತಿಯಾಗಿ ಮಾಡಬೇಕು ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಇತ್ಯಾದಿ ಎಲ್ಲ ವಿಷಯವನ್ನು ಕೂಡ ತಿಳಿಸಿಕೊಟ್ಟು ಮುಂದೆ ಇಲ್ಲೇ ಹೇಳ್ತಾರೆ ಆ ದರದಿ ಅನ್ನೋದ ಉಣುತ ಸುಗಿಸುತ್ತಿರು ಅಂತ ನೀನು ಊಟ ಮಾಡಬೇಕು ಆ ಸಂದರ್ಭದಲ್ಲೂ ಕೂಡ ವೈಶ್ವಾನರಹ ಯಜ್ಞ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡು ಅನ್ನದಾನ ಮಾಡಿದಾಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನು ಮಾಡುವ ಹೀಗೆ ಉಪಾಸನೆಯನ್ನು ಮಾಡಿದರೆ ಫಲ ಏನು ಬರುತ್ತೆ ಅಂದರೆ ಈ ಪರಿಯ ಲರಿ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದ ಫಲ ಇಷ್ಟು ಫಲ ಅನ್ನೋದು ಬರ್ತಾ ಇದೆ ಅಂತ ಇದನ್ನು ವಿಸ್ತಾರವಾಗಿ ಈ ಭೋಜನ ಪ್ರಕರಣದಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಾರೆ ಆದ್ದರಿಂದ ಇದು ಪ್ರಾಣಾಗ್ನಿಹೋತ್ರ ಅಂಥೇಳಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಯಜ್ಞ ಅಂತ ಯಜ್ಞ ಅಂದರೆ ಯಜ ದೇವಪೂಜಾ ಅಂತ ಧಾತು ದೇವತಾ ಉದ್ದೇಶ ಏನ ದೇವತೆಗಳ ಉದ್ದೇಶದಿಂದ ದ್ರವ್ಯವನ್ನು ಏನೋ ತ್ಯಾಗ ಮಾಡ್ತೀವಿ ಸಮರ್ಪಣೆ ಮಾಡ್ತೀವಲ್ಲ ಅದಕ್ಕೆ ಯಜ್ಞ ಅಂತ ಕರೆಸೋದು ಈ ಭೋಜನ ಅನ್ನೋದೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಅಂತ ಅನುಸಂಧಾನ ಮಾಡಿರಿ ಅಂತ ನಿತ್ಯ ಬೇರೆ ಬೇರೆ ಯಜ್ಞಗಳನ್ನು ಮಾಡೋದು ಅಂತಾದರೆ ಅಲ್ಪ ಆಯುಷ ಸಾರ್ವಜ್ಞತ್ವ ಇತ್ಯಾದಿ ಎಲ್ಲ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥ ಜೀವನಿಗೆ ಕಷ್ಟ ಆದರೆ ಭೋಜನ ನಿತ್ಯ ಮಾಡುವಂಥ ಕರ್ಮ ಬೇರೆ ದೇವರ ಪೂಜೆಯನ್ನು ಮೊದಲು ಮಾಡಿ ಬೇಕಾದಷ್ಟು ಕೆಲಸವನ್ನು ನಾನಾ ಕಾರಣಾಂತರಗಳಿಂದ ಮುಂದೂಡ್ತೀವಿ ಆದರೆ ಭೋಜನವನ್ನು ಜಗತ್ತಿನಲ್ಲಿ ಇವತ್ತಿನ ಮಾಡೋದನ್ನು ನಾಳೆ ಮಾಡ್ತೀನಿ ಅಂತ ಯಾರೂ ಹೇಳಲ್ಲ ಏಕಾದಶಿನೋ ಬೇರೆ ವ್ರತಗಳ ನೈಮಿತಿಕ ಕಾರಣದಿಂದ ಅದನ್ನು ಮುಂದೂಡ್ಬೋದೇ ಹೊರತು ಬೇರೆ ಕಾರಣಗಳಿಂದ ಸರ್ವತಃ ಅಲ್ಲ ಆದ್ದರಿಂದ ಅದನ್ನೇ ಒಂದು ಯಜ್ಞ ಅನ್ನೋ ಮೆರುಗು ಕೊಟ್ಟು ವೈಶ್ವಾನಾಧ ಯಜ್ಞ ಅನ್ನು ಚಿಂತನೆಯನ್ನು ಯಾವ ರೀತಿ ಮಾಡಬೇಕು ಆ ರೀತಿಯಾಗಿ ಮಾಡಿದ್ರೆ ಎಂಥ ಉತ್ಕೃಷ್ಟವಾದ ಫಲ ಬರ್ತಾ ಇದೆ ಅಂತ ಈ ಸಂಧಿಯಲ್ಲಿ ವಿಸ್ತಾರವಾಗಿ ದಾಸು ನಮಗೆ ತಿಳಿಸ್ಕೊಡ್ತಾರೆ ಮಹಾಭಾರತ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರ್ತಾ ಇದೆ ಸತ್ವೈ ಸತ್ವಾಹಿ ಜೀವಂತಿ ದುರ್ಬಲೈ ಬಲವತ್ತರಾಹ ದುರ್ಬಲ ಜೀವಿಗಳನ್ನು ತಿಂದು ಪ್ರಬಲ ಜೀವಿಗಳು ಬದುಕುವಂಥದ್ದು ಅಂತ ಬೇರೆ ಉಪಾಯ ಇಲ್ಲ ಆ ದುರ್ಬಲ ಜೀವಿಗಳು ಸಸ್ಯಗಳಾಗಿರಬಹುದು ಪ್ರಾಣಿಗಳಾಗಿರಬಹುದು ಹಾಗೆ ಅದರೊಳಗೆ ಮತ್ತೆ ವಿಹಿತ ಪದಾರ್ಥಗಳು ಯಾವುದು ನಿಷಿದ್ಧ ಯಾವುದು ಅಂತ ಶಾಸ್ತ್ರ ನಮಗೆ ಆದೇಶವನ್ನು ಮಾಡ್ತಾ ಇದೆ ನಾ ಫಲಾಂಡು ಭಕ್ಷಯೇತ್ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮೊದಲಾಗಿರ್ತಕ್ಕಂಥ ತಾಮಸ ಪದಾರ್ಥಗಳನ್ನು ನ ಭಕ್ಷಯೇತ್ ಅಂಥದ್ದನ್ನು ತಿನ್ನಬಾರದು ಅಂತೇಳಿ ಸಸ್ಯಗಳಲ್ಲೂ ಕೂಡ ಅದೇ ರೀತಿಯಾಗಿ ವಿಹಿತ ಯಾವುದು ನಿಷಿದ್ಧ ಯಾವುದು ಅಂತ ತಿಳಿಸ್ಕೊಡ್ತಾ ಇದೆ ಈ ಪದಾರ್ಥವನ್ನು ಏನು ಭೋಜನ ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿದೆ ಅದನ್ನು ನಮ್ಮಷ್ಟೇ ನಾವು ಇದು ಶಾಸ್ತ್ರದಲ್ಲಿ ವಿಹಿತವಾಗಿದ್ದನ್ನುವಂತ ಆಯ್ಕೆ ಮಾಡಿಕೊಂಡು ಅಷ್ಟೇ ಭೋಜನ ಮಾಡೋದು ಅಂತಲ್ಲ ಅದನ್ನು ಯಜ್ಞ ರೂಪದಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಆಮೇಲೆ ಆ ಯಜ್ಞದ ಅವಶಿಷ್ಟ ಭಾಗ ಏನಿರುತ್ತಲ್ಲ ಉಚ್ಚಿಷ್ಟ ಅಂತ ಅದನ್ನು ಭೋಜನ ಮಾಡಬೇಕು ಆಗ ಸಕಲ ಪಾಪ ಪರಿಹಾರ ಅನ್ನೋದಾಗ್ತಾ ಇದೆ ಬೆಂಕಿಯಲ್ಲಿ ಹುಲ್ಕಡ್ಡಿಯನ್ನು ಹತ್ತಿ ಚೂರನ್ನು ಹಾಕಿದರೆ ಹೇಗೆ ಸುಟ್ಟು ಬೂದಿಯಾಗುತ್ತೋ ನಿಶೇಷವಾಗಿ ಆ ರೀತಿಯಾಗಿ ಪ್ರಾಣಾಗ್ನಿಹೋತ್ರ ಅಥವಾ ವೈಶ್ವಾನರ ಯಜ್ಞಾ ಚಿಂತನೆ ಮಾಡಿ ಭೋಜನ ಮಾಡತಕ್ಕಂಥವನ್ನ ಎಲ್ಲ ಪಾಪಗಳು ಕೂಡ ನಿಶೇಷವಾಗಿ ಹೋಗ್ತಾ ಇದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಯಜ್ಞಶಿಷ್ಟಾ ಶಿನಃಸಂತೋ ಮುಚ್ಚಂತೆ ಸರ್ವಕಿಲ್ವಿಷ್ ಮುಂಜತೆ ತ್ವಗಂ ಪಾಪಾ ಯೇ ಪಚಂತಿ ಯಜ್ಞ ಮಾಡಿ ಉಳಿದಿರ್ತಕ್ಕಂಥ ಆ ಶೇಷವನ್ನು ಭೋಗ ಮಾಡಿದರೆ ಭೋಜನ ಮಾಡಿದರೆ ಸಕಲ ಪಾಪ ಪರಿಹಾರ ಅನ್ನೋದಾಗ್ತಾ ಇದೆ ಅದನ್ನ ಬಿಟ್ಟು ಪರಮಾತ್ಮನಿಗೆ ನಿವೇದನೆ ಮಾಡದೆ ನಮಗಾಗಿ ನಾವು ಮಾಡಿಕೊಂಡು ಬೇಯಿಸ್ಕೊಂಡು ಊಟ ಮಾಡಿದ್ರೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅನ್ನದ ರೂಪದಲ್ಲಿ ಅಂತಹ ಜೀವಿಗಳು ಪಾಪವನ್ನೇ ಉಣಿತಾರೆ ಅಂತ ಪಾಪ ಜೀವನನ್ನು ಪ್ರವೇಶ ಮಾಡೋದೇ ಅನ್ನದ ಮೂಲಕ ಅಂತ ಏನು ಪಾಪಗಳು ಅಂತ ಕೇಳಿದ್ರೆ ಮುಂದೆ ಸಕಲ ದುರಿತ ನಿವಾರಣಾ ಸಂದಿಯಲ್ಲಿ ತಿಳಿಸ್ತಾರೆ ಕುಟ್ಟಿ ಕಯ್ದಿದ ನಟ್ಟು ಇಟ್ಟು ಕುಟ್ಟಿ ಕೊಯ್ದದ ನಟ್ಟು ಇಟ್ಟದ ಮುಟ್ಟಲಾಗ ಹಿಟ್ಟಿಟ್ಟು ಮಾಡ್ಬೋದು ಬಿಟ್ಟಲುಂಡು ತಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸುಗ ತಟ್ಟ ನುಳತಿಹ ಕೆಟ್ಟ ಮಲುಝರ ಕಟ್ಟಿಗೆ ಒಯ್ದೆ ಮಟ್ಟಣದಲ್ಲಿ ಒತ್ತಟ್ಟಿಲಿಟ್ಟಿಹನೋ ಅಂತ ಒಂದು ಧಾನ್ಯ ಅದು ಕೂಡ ಜೀವ ಅದನ್ನು ಕುಟ್ತೀವಿ ಅಲ್ಲಿ ಗಿಡದಿಂದ ಅದನ್ನು ಧಾನ್ಯವನ್ನು ಕೊಯ್ದು ತೊಗೊಂಡು ಬರ್ತೀವಿ ಆಮೇಲೆ ಕುಟ್ತೀವಿ ಬೇಯಿಸ್ತೀವಿ ಹಿಟ್ಟಾಗಿ ಮಾಡ್ತೀವಿ ನೀರಲ್ಲಿ ಹಾಕಿ ಕುದಿಸ್ತೀವಿ ಹಿಂಗೆ ನ ಬಾಣಲೆಯಲ್ಲಿ ಹುರಿತೀವಿ ಕರಿತೀವಿ ಹಿಂಗೆ ನಾನಾ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಆ ಧಾನ್ಯಕ್ಕೆ ಕೊಟ್ಟಿರ್ತೀವಿ ಆ ಎಲ್ಲ ಪಾಪಗಳು ಜೀವನಿಗೆ ಪರಿಹಾರ ಆಗಬೇಕು ಅಂತ ಆದರೆ ಪಂಚ ಪರಿಹಾರಾರ್ಥವಾಗಿ ನೈವೇದ್ಯ ವೈಶ್ವದೇವ ಬಲಿಹರಣ ಅತಿಥಿ ಆಮೇಲೆ ವೈಶ್ವಾನರ ಯಜ್ಞ ಅಂತ ತಾನು ಅನುಸಂಧಾನಪೂರ್ವಕವಾಗಿ ಭೋಜನವನ್ನು ಮಾಡೋದು ಹೀಗೆ ಮಾಡಿದರೆ ಆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ ಅಂತ ಶಾಸ್ತ್ರ ನಮಗೆ ತಿಳಿಸುತ್ತೆ ಆದ್ದರಿಂದ ಈ ಭೋಜನ ಅನ್ನೋದು ನಮಗೆ ಹಸಿವೆ ಆಗಿದೆ ಅಂಥೇಳಿ ಮನಸ್ಸಿಗೆ ಬಂದಂತೆ ನಾವು ಊಟ ಮಾಡೋದು ಅಂತಲ್ಲ ಅಂತ ಆ ಊಟ ಮಾಡಲಿಕ್ಕೆ ಬೇರೆ ಪ್ರಾಣಿಗಳು ಬೇಕಾದಷ್ಟಿದೆ ಜ್ಞಾನ ಅನುಸಂಧಾನ ಇಲ್ಲದೇ ಇದ್ದಂತೆ ಆ ಭೋಜನ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎ ಬೇಕಾದಷ್ಟಿದೆ ಮನುಷ್ಯ ಜನ್ಮ ಒಂದೇ ವೈಶ್ವಾನ ರಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆಯನ್ನು ಮಾಡಿ ಭೋಜನವನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರ ಅಂತಾದರೆ ಇದು ಒಂದೇ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಮತ್ತು ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಾವು ಬಯಸಿದಂತೆ ಬಂದದ್ದಲ್ಲ ದೇವತೆಗಳೆಲ್ಲ ಪರಮಾತ್ಮನ ಕುರಿತು ಉಪಾಸನೆಯನ್ನು ಮಾಡ್ತಾರೆ ಸೇವಾ ಸಕ್ತ ಸದಾಕಾಲ ಪರಮಾತ್ಮನ ಉಪಾಸನೆಯನ್ನೇ ಮಾಡ್ತಕ್ಕಂಥವರು ಆ ದೇವತೆಗಳೆಲ್ಲ ಪರಮಾತ್ಮನನ್ನು ಕುರಿತು ಅನ್ನ ಉಣ್ಣೋದಕ್ಕೆ ಒಂದು ಶರೀರ ಬೇಕು ಅದನ್ನೇ ಯಜ್ಞಾನ ಅನುಸಂಧಾನ ಮಾಡಲಿಕ್ಕೆ ಒಂದು ಶರೀರ ಬೇಕು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಒಂದು ಗೋಶರೀರವನ್ನು ನಿರ್ಮಾಣ ಮಾಡಿಕೊಡ್ತಾನೆ ದೇವತೆಗಳೆಲ್ಲ ಅದರೊಳಗೆ ಹೋಗಿ ಪ್ರವೇಶ ಮಾಡಿ ವಾಪಸ್ ಬರ್ತಾರೆ ಇದರೊಳಗೆ ನಾವು ವಿಶ್ವಾನ ರೈತನ ಚಿಂತನೆಯನ್ನು ಮಾಡೋದು ಸಾಧ್ಯ ಇಲ್ಲ ಅದರಿಂದ ಈ ಶರೀರ ನಮಗೆ ಬೇಡ ಎರಡನೇ ಬಾರಿಗೆ ಅಶ್ವ ಶರೀರವನ್ನು ಪರಮಾತ್ಮ ನಿರ್ಮಾಣ ಮಾಡಿಕೊಡ್ತಾನೆ ದೇವತೆಗಳು ಅದನ್ನು ಕೂಡ ನಿರಾಕರಣೆಯನ್ನು ಮಾಡ್ತಾರೆ ಆಗ ಪರಮಾತ್ಮೆಯಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿ ದೇವತೆಗಳಿಗೆ ಕೊಡ್ತಾನೆ ಆಗ ಆ ಎಲ್ಲ ದೇವತೆಗಳು ಮನುಷ್ಯ ಶರೀರವನ್ನು ಪ್ರವೇಶ ಮಾಡಿ ಆಯಾ ಅಂಗಗಳಲ್ಲಿ ನೆಲೆಸಿದ್ದು ಪರಮಾತ್ಮನನ್ನು ವೈಶ್ವಾನರ ಯಜ್ಞ ಅಂಥೇಳಿ ಆ ಜೀವ ಊಟ ಮಾಡಿದಾಗ ಭೋಜನ ಮಾಡಿದಾಗ ಈ ಅನುಸಂಧಾನವನ್ನು ಜೀವನಿಗೂ ತಂದುಕೊಟ್ಟು ಆ ಅನುಸಂಧಾನದಿಂದ ಪರಮಾತ್ಮನಿಗೂ ಕೂಡ ಭೋಜನ ಒಂದು ಯಜ್ಞ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ನಡೆಸ್ತಾರೆ ಅದಕ್ಕೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂದರೆ ಇದು ಭಗವಂತ ಕೊಟ್ಟಿದ್ದು ದೇವತೆಗಳ ಪ್ರಾರ್ಥನೆಯಂತೆ ಕೊಟ್ಟಿದ್ದು ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋ ಕರಿಷ್ಟ ಜ್ಞಾನವೂ ಕೂಡ ನಮಗೆ ಇಲ್ಲ ಇಂಥ ಉತ್ಕೃಷ್ಟ ಶರೀರ ದೇವತೆಗಳು ಮತ್ತು ಪರಮಾತ್ಮನ ಅನುಗ್ರಹದಿಂದ ಬಂದಿದ್ದಾದ್ರಿಂದ ಹಸುವಾಯಿತು ಅಂಥೇಳಿ ಗಬ್ಬ ಗಬನೇ ಪಶು ಪಕ್ಷಿಗಳಂತೆ ಪ್ರಾಣಿಗಳಂತೆ ತಿನ್ನೋದಲ್ಲ ಮನುಷ್ಯ ಜನ್ಮದಲ್ಲಿ ಜ್ಞಾನ ಅನುಸಂಧಾನ ಸಹಿತ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಭಿಹೋತ್ರ ಅಂತ ನಾವು ಚಿಂತನೆ ಮಾಡೋದ್ರ ಜೊತೆಗೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖಮನಿವರಿ ಅಂತ ಮುಂದೆ ಪದ್ಯದಲ್ಲಿ ಹೇಳ್ತಾರೆ ಹಾಗೆ ದೇವತೆಗಳಿಗೆ ಆಯಾ ಭಗವದ್ ರೂಪಗಳ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಜೀವ ಯಾಕಂದರೆ ದೇವತೆಗಳ ಪ್ರಾರ್ಥನೆಯಂತೆ ಬಂದಿರತಕ್ಕಂಥದ್ದು ಈಶರೀರ ಅಂಥೇಳಿ ಕಂಡಿನಿ ಪೇಶಿನಿ ಚುಲ್ಲಿ ಉದಕುಂಭ ಉಪಸ್ಕರ ಅಂತ ಪಂಚ ಆ ಪಾಪಗಳು ಸೂನು ಪಾಪ ಆ ಪಾಪಗಳು ಪರಿಹಾರ ಆಗಬೇಕು ಅಂತಾದರೆ ನೈವೇದ್ಯ ವೈಶ್ವದೇವ ಬಲಿಹರಣ ಅತಿತಿ ಪೂಜಾ ಅತಿಥಿ ಭೋಜನ ಆಮೇಲೆ ವೈಶ್ವಾನ ಯಜ್ಞ ಅಂಥೇಳಿ ಈ ರೀತಿ ಕೊಡುತ್ತಾ ಉಣುತ್ತಾ ಸೂಕ್ಷಿಸುತ್ತಿರೋ ಇತರರಿಗೆ ಅನ್ನದಾನಾದಿಗಳನ್ನು ಮಾಡಿ ಭೋಜನವನ್ನು ಮಾಡಿಸುವಾಗಲೂ ಅದೇ ಅನುಸಂಧಾನ ಬೇಕು ಜೀವ ತಾನು ಭೋಜನ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಮಾಡಬೇಕು ಆದ್ದರಿಂದ ಜೀವ ಬೇಕಾದಷ್ಟು ಪದಾರ್ಥಗಳಿದೆ ಎಲ್ಲ ವಿಹಿತವಾದ ಪದಾರ್ಥಗಳೇ ಅದನ್ನೇ ತೊಗೊಂಡು ಅದನ್ನೇ ಪಾಕ ಮಾಡಿ ನನಗಾಗಿ ನಾನು ಊಟ ಮಾಡ್ತೀನಿ ದೇವರಿಗೆ ಸಮರ್ಪಣೆ ಮಾಡೋಲ್ಲ ಅಂತ ಆದರೆ ಬರೀ ಹೊಟ್ಟೆ ತುಂಬತ್ತಷ್ಟೇ ಮನಸ್ಸಿಗೆ ಉಪಾದಾನ ಕಾರಣಾಗಿ ಆಗಿ ಅದರ ಸೂಕ್ಷ್ಮ ಭಾಗ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಆಗಲ್ಲ ಅಷ್ಟೇ ಅಲ್ಲ ಈ ಐದು ರೀತಿಯಾಗಿರ್ತಕ್ಕಂಥ ಕುಟ್ಟಿದ್ದು ಕೊಯ್ದಿದ್ದು ಬೇಯಿಸಿದ್ದು ಹುರಿದಿದ್ದು ಈ ಪಾಪಗಳ ಪರಿಹಾರ ಅನ್ನೋದು ಸಾಧ್ಯ ಇಲ್ಲ ಆದ್ದರಿಂದ ಭಗವಂತನಿಗೆ ಸಮರ್ಪಣೆ ಮಾಡಿಯೇ ಊಟವನ್ನು ಮಾಡಬೇಕು ಅಂತ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಿಗೆ ವೈಶ್ವ ಅಂತ ವಿಶ್ವ ಪ್ಲಸ್ ನರ ವೈಶ್ವಾನರ ಅಂತ ಈ ರೀತಿಯಾಗಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯ ಛತಿ ಅಂತ ಏನು ಕೊಟ್ಟರು ಭಗವಂತ ಸೃಷ್ಟಿ ಮಾಡಿದ್ದೆ ಅದನ್ನೇ ನಾವು ವಾಪಸ್ ಸಮರ್ಪಣೆ ಮಾಡೋದಾ ಅಂತ ಕೇಳಿದ್ರೆ ಭಾಷ್ಯದಲ್ಲಿ ಬರೀತಾರೆ ನಾವು ಅವಿಹಿತ ಪತ್ರಾದಿ ನಿಷಿದ್ಧವಾದದ್ದನ್ನು ಸಮರ್ಪಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಆದ್ದರಿಂದ ವಿಹಿತವಾಗಿದ್ದನ್ನು ಜ್ಞಾನಾನುಸಂಧಾನ ಸಹಿತವಾಗಿ ತಿಳಿದು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಅದು ವೈಶ್ವಾನರ ಯಜ್ಞ ಅಂತ ಈ ಅನುಸಂಧಾನದಿಂದ ಪಂಚ ಪ್ರಾಣಾಹುತಿ ಪ್ರಾಣಾಯ ಸ್ವಾಹ ಅಪಾನಾಯಸ್ವಾಹ ಅಂತೆಲ್ಲ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡುವಂಥದ್ದು ಸುಮ್ಮನೆ ಗಬಗಬನೆ ಉಂಡ್ರೆ ಏನಾಗುತ್ತೆ ಅಂದರೆ ಕೆಂಡ ಇಲ್ಲದೆ ಬೂದಿ ಮಾತ್ರೆ ಇರುತ್ತಲ್ಲ ಅದ್ರ ಮೇಲೆ ಹೋಮ ಮಾಡಿದರೆ ಹೇಗೆ ವ್ಯರ್ಥ ಆಗತ್ತೋ ಆ ರೀತಿಯಾಗಿ ಅಂತ ಚಂದೋಗಿ ಉಪನಿಷತ್ತು ಹೇಳುತ್ತೆ ಆದ್ದರಿಂದ ಆ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ಹೋತ್ರ ಅನ್ನೋ ಭೋಜನ ವಿಧಿಯನ್ನು ಅತ್ಯವಶ್ಯವಾಗಿ ತಿಳ್ಕೊಳ್ಳೇಬೇಕು ಅಂತ ಈ ಸಂಧಿಯಲ್ಲಿ ನಮಗೆ ಅದರ ವಿಷಯವನ್ನು ತಿಳಿಸ್ಕೊಡ್ತಾರೆ